ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶ ಜ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ ಶ್ರೀ ಶ್ರೀ ಸಜ್ಜಾನಂದ ಸರಸ್ವತಿ ಸ್ವಾಮೀಜಿಯವರ ನಮಿಸುತ್ತಾ ಆದಿಶಂಕರ ಭಗವತ್ಪಾದ ಪೂಜ್ಯರ ಚರಣಾರ್ಬಿಂದುಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ವೇದಬ್ರಹ್ಮ ವೇದಾಂತ ಬ್ರಹ್ಮ ಶ್ರೀ ಶ್ರೀ ಡಾಕ್ಟರ್ ಕೆ ಜಿ ವಿದ್ ವಿದ್ವಾನ್ ಕೆ ಜಿ ಸುಬ್ರಹಾಯ ಶರ್ಮರ ಚರಣಾರ್ವಿಂದಗಳಲ್ಲಿ ಪ್ರಣಾಮವನ್ನು ಮಾಡ್ತಾ ಸಚ್ಚಿದಾನಂದೀರ ಸರಸ್ವತಿ ಕೃತಿಯಾದ ಉಪನಿಷತ್ತುಗಳ ಮೊದಲನೆಯ ಪರಿಚಯ ಇದನ್ನು ಮುಂದುವರಿಸ್ತಾ ಇದ್ದೇವೆ ಈಗ ಇದರಲ್ಲಿ ಎಂಟನೇದಾದಂಥ ಕಥೆ ಕ ಚರ್ಚೆಯಲ್ಲಿಯೂ ತಾಳ್ಮೆ ಇರಬೇಕು ಎನ್ನತಕ್ಕಂತಹ ಬೃಹದಾರಣ್ಯಕ ಉಪನಿಷತ್ತಿನಿಂದ ಇದ್ದಂಥ ಒಂದು ಪ್ರಸಂಗ ಜನಕರಾಯನ ಹೆಸರು ಹಿಂದೊಮ್ಮೆ ಈಗಾಗಲೇ ನಾವು ಸೂಚಿಸಿದ್ದೇವೆ ಹೇಳಿದ್ದೇವೆ ಅಂತೇಳಿ ಹೇಳ್ತಾರೆ ಸ್ವಾಮೀಜಿಯವರು ಆತನು ಧರ್ಮದಲ್ಲಿಯೂ ಜ್ಞಾನದಲ್ಲಿಯೂ ಬಹಳ ಶ್ರದ್ಧೆಯುಳ್ಳ ಚಕ್ರವರ್ತಿಯು ಒಮ್ಮೆ ಆತನು ದೊಡ್ಡ ಯಜ್ಞವನ್ನು ಮಾಡಿಸಿದನು ಅಲ್ಲಿಗೆ ಅವನು ಕುರು ಪಾಂಚಾಲ ದೇಶಗಳಿಂದ ಬ್ರಾಹ್ಮಣರನ್ನು ಕರೆಯಿಸಿದ್ದನು ಜನಕನಿಗೆ ಇಲ್ಲಿ ಸೇರಿರುವ ಬ್ರಾಹ್ಮಣರಲ್ಲಿ ಎಲ್ಲರಿಗಿಂತರೂ ತಿಳಿದವನು ಯಾರು ತಿಳಿಯಬೇಕು ಅಂಥೇಳಿ ಇಚ್ಛೆ ಆತ ಒಂದು ಹಸುಗಳನ್ನು ಕೂಡಿಸಿ ಅವುಗಳ ಕೋಡಿಗೆ ಕೊಂಬಿಗೆ ಒಂದೊಂದು ಹಸುವಿಗೆ ಹತ್ತು ಹತ್ತು ಚಿನ್ನದ ಕವಚಗಳನ್ನು ಹಾಕಿಸಿದ ಆಮೇಲೆ ನೆರೆದಿದ್ದ ಬ್ರಾಹ್ಮಣನ ಕುರಿತು ಪೂಜ್ಯರುಗಳಿರ ತಮ್ಮಲ್ಲಿ ಯಾರು ಹೆಚ್ಚಿನ ಬ್ರಹ್ಮಜ್ಞಾನಿಯೋ ಆತನು ಈ ಗೋವುಗಳನ್ನು ಹೊಡೆದುಕೊಂಡು ಹೋಗಬಹುದು ಅಂತೇಳಿ ಭಿನ್ನವಹಿಸಿಕೊಂಡ ಯಾವ ಬ್ರಾಹ್ಮಣನಿಗೂ ಹಸುಗಳನ್ನು ಮುಟ್ಟುವುದಕ್ಕೆ ಧೈರ್ಯ ಬರಲಿಲ್ಲ ಆಗ ಯಾಜ್ಞವರ್ಕರು ತಮ್ಮ ಬ್ರಹ್ಮಚಾರಿ ಶಿಷ್ಯನನ್ನು ಕುರಿತು ಎಲ್ಲ ಸಾಮರ್ಶವ ಇವುಗಳನ್ನು ಅಟ್ಟಿಕೊಂಡು ನಡೆ ಅಂದರು ಯಾಜ್ಞವರ್ಕ್ಯರು ಈ ಮಾತನ್ನು ಕೇಳಿದ ಮಿಕ್ಕ ಬ್ರಾಹ್ಮಣರಿಗೆ ಬಹಳ ಕೋಪ ಬಂತು ಈತನು ನಮ್ಮೆಲ್ಲದರಿಗಿಂತಲೂ ಬ್ರಹ್ಮಿಷ್ಠನೆ ಅದು ಹೇಗಾದೀತು ಎಂದು ಅವರು ಒಣಗುಟ್ಟುವುದಕ್ಕೆ ಮದುವೆ ಮಾಡಿದರು ಜನಕನ ಯಜ್ಞಕ್ಕೆ ಋತುಜನಾಗಿ ಬಂದಿದ್ದ ಅಶ್ವಲನ್ ಎಂಬಾತ ಯಾಜ್ಞವಲ್ಕೆ ನೀನೇ ಅಲ್ಲವೇ ನಮ್ಮೆಲ್ಲರಿಗಿಂತಲೂ ತಿಳಿದವನು ಎಂದು ಸಿಟ್ಟಿನಿಂದ ಕೇಳಿದ ಯಾಜ್ಞವಲ್ಕಿಯರ ವಿನಯದಿಂದ ಬ್ರಹ್ಮಿಷ್ಠನಾದ ಮಹಾತ್ಮನಿಗೆ ನಮ್ಮ ನಮಸ್ಕಾರ ನಮಗೆ ಬೇಕಾದದ್ದು ಹಸುಗಳು ಎಂದು ಉತ್ತರವನ್ನು ಇತ್ತರು ಬಳಿಕ ಬ್ರಾಹ್ಮಣರು ಒಬ್ಬೊಬ್ಬರಾಗಿ ಯಾಜ್ಞವಲ್ಕಿಯರಿಗೆ ಪ್ರಶ್ನೆಗಳನ್ನು ಹಾಕುತ್ತಾ ಬಂದರು ಅವರು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನು ಹೇಳಿದರು ಆಗ ನಡೆದ ಬ್ರಾಹ್ಮಣರ ಸಂವಾದದಲ್ಲಿ ಕರ್ಮ ಧ್ಯಾನ ತತ್ವಜ್ಞಾನ ಎಲ್ಲ ವಿಚಾರಗಳು ಅಡಕವಾಗಿವೆ ಇದು ಬೃಹದಾರಣ್ಯೋಪನಿಷತ್ತಿನಲ್ಲಿ ಬರ್ತಕ್ಕಂಥ ವಿಚಾರ ಕಟ್ಟ ವಿದಗ್ಧ ಶಾಕಲ್ಯೆಂಬಂಥ ಬ್ರಾಹ್ಮಣ ಒಂದು ಮಹಾಪ್ರಶ್ನೆಯನ್ನು ಹಾಕಿದ್ದು ಅದಕ್ಕೆ ಉತ್ತರವಾಗಿ ಯಜ್ಞರು ಹೇಳಿದಂಥ ಉತ್ತರ ಬಹಳ ಗಹನವಾದಂಥದ್ದು ಪರಮಾತ್ಮನ ಅತಿಸೂಕ್ಷ್ಮ ತತ್ವವನ್ನು ಅವರು ವಿಸ್ತರಿಸಿದ್ದಲ್ಲದೆ ಆ ಸ್ವರೂಪವನ್ನು ನೀನು ತಿಳಿದು ಹೇಳದೇ ಹೋದರೆ ನಿನ್ನ ತಲೆ ಬಿದ್ದು ಹೋಗಲಿ ಅಂತೇಳಿ ಹೇಳಿದರು ಯಾಜ್ಞಮುಖರು ಮಹಾಜ್ಞಾನಗಳಾದ್ದರಿಂದ ಅವರು ಮಾತು ಸತ್ಯವಾಯಿತು ಅವರನ್ನು ನರಿಯದೆ ಕೆಣಕಿದ ಮಹಾಪರಾತಕ್ಕಾಗಿ ಶಾಖಲೆನತ್ತಲ್ಲೇ ಬಿದ್ದು ಹೋಯಿತು ಮುಂದೆ ಅವನ ಅಸ್ಥಿಗಳನ್ನು ಕೂಡ ಕಳ್ಳರು ಅದೇನೋ ಬೆಲೆಳ್ಳುವ ವಸ್ತು ಎಂಬ ಭ್ರಾಂತಿಯಿಂದ ಕದ್ದುಕೊಂಡು ಹೋದರು ಅವನಿಗೆ ಉತ್ತರ ಸಂಸ್ಕಾರ ಕೂಡ ನಡೆಯುವುದು ಕಷ್ಟವಾಯಿತು ಅಪರ ಸಂಸ್ಕಾರ ಉತ್ತರ ಸಂಸ್ಕಾರ ಅಂತ್ಯ ಸಂಸ್ಕಾರ ಚರ್ಚೆಯಲ್ಲಿ ತತ್ವದ ಕಡೆಗೆ ಲಕ್ಷ್ಯವಿರಬೇಕೆ ಮನುಷ್ಯ ವ್ಯಕ್ತಿಯ ಕಡೆಗೆ ಲಕ್ಷ್ಯ ವಿಚಾರದಲ್ಲಿ ರಾಗದ್ವೇಷಗಳಿಗೆ ಎಂದಿಗೂ ಎಡಗೊಡಬಾರದು ವೈಯಕ್ತಿಕ ದ್ವೇಷ ವೈಯಕ್ತಿಕ ಪ್ರತಿಷ್ಠೆ ಇಂಥವ್ರಿಗೆ ಗಮನ ಕೊಡಬಾರದು ತತ್ವಗಳಲ್ಲೇ ಲಕ್ಷ್ಯವಿರಬೇಕು ತತ್ವದಲ್ಲಿ ಎಂಬಂಥದ್ದು ಶಾಕಲ್ಲಿನ ದೃಷ್ಟಾಂತದಿಂದ ವ್ಯಕ್ತವಾಯಿತು ಹಾಗಾಗಿ ಇಲ್ಲಿ ಹೇಳಿದ್ದು ಚರ್ಚೆಯಲ್ಲಿಯೂ ತಾಳ್ಮೆ ಇರಬೇಕು ಅಂಥೇಳಿ ಇನ್ನು ಧನ ಸಂಪತ್ತಿಗಿಂತಲೂ ವಿದ್ಯಾಸಂಪತ್ತು ಹೆಚ್ಚಿನದು ಅಂತೇಳಿ ಚಾಂದೋಗ್ಯ ಉಪನಿಷತ್ತಿನಿಂದ ಆಯ್ದಂಥ ಒಂದು ಕಥೆ ಜಾನಶ್ರುತಿ ಪೌತ್ರಾಯಣ್ಣನೆಂಬಂತಹವನು ಒಬ್ಬದೊರೆ ಅವನು ಶ್ರದ್ಧೆಯಿಂದ ಬಹುವಾಗಿ ದಾನ ಮಾಡ್ತಾ ಇದ್ದ ದಿನ ದಿನವೂ ಸಾವಿರಾರು ಜನರಿಗೆ ಭೋಜನ ಮಾಡಿಸ್ತಾ ಇದ್ದ ಅವನು ತನ್ನ ದೇಶದಲ್ಲಿ ಎಲ್ಲೆಲ್ಲಿಯೂ ಅನ್ನ ಏರ್ಪಡಿಸಿದ್ದ ಒಂದು ದಿನ ಅರಸನ ದಾತ್ರಗುಣಕ್ಕೆ ದಾನಗುಣಕ್ಕೆ ಸಂತೋಷಪಟ್ಟ ದೇವತೆಗಳು ಹಂಸರೂಪದಿಂದ ಆತನ ಉಪ್ಪರಿಗೆ ಮೇಲಿಂದ ಹಾರಿ ಹೋಗ್ತಾ ಇದ್ರಂತೆ ಆ ಹಂಸಗಳಲ್ಲಿ ಒಂದು ಮತ್ತೊಂದನ್ನು ಕುರಿತು ಎಲ್ಲ ಮಂದದೃಷ್ಟಿಯೇ ಜಾನಶ್ರುತಿ ಪೌತ್ರಾಯಣನ ಬೆಳಕು ಅಂತರೀಕ್ಷವನ್ನೆಲ್ಲ ಹಬ್ಬಿದೆಯೆಂಬುದು ನಿನಗೆ ತಿಳಿಯದೆ ಕಾಲು ಚಾಚಬೇಡ ಆ ಜ್ಯೋತಿ ಎಲ್ಲಾದರೂ ನಿನ್ನನ್ನು ಸುಟ್ಟು ಬಿಟ್ಟಿತ್ತು ಎಂದಿತ್ತು ಆಗ ಮುಂದುಗಡೆ ಹೋಗ್ತಾ ಇದ್ದಂಥ ಹಂಸ ಹೇಳಿತು ಎಲ್ಲ ಇವನೇನು ಅಂಥ ಮಹಾತ್ಮನಿಂದ ಹೇಳುತ್ತಿದೆಯೇ ಇವನು ಆ ನೊಗದ ಬಳಿ ಇರುವ ಹೇಳುತ್ತೀಯಲ್ಲ ಎಂದಿತ್ತು ಆಗ ಮೊದಲನೇ ಹಂಸವು ಆ ನೊಗದ ಬಳಿಯ ರೈಕೊನ್ ಎಂಥವನು ಇನ್ನೊಂದು ಹಂಸವು ಹೇಳ್ತದೆ ಪಗಡೆಯ ಆಟದಲ್ಲಿ ಕೃತ ಎಂಬ ನಾಲ್ಕು ಗರವು ಬಿದ್ದರೆ ಹೇಗೆ ತ್ರೇತ ದ್ವಾಪರ ಕಲಿಯಮ್ಮ ಮಿಕ್ಕ ಗರಗಳು ಬಿದ್ದಂತೆಯೇ ಬಂದು ಸೇರಿಕೊಳ್ಳುವು ಹಾಗೇ ಪ್ರಜೆಗಳು ಮಾಡಿದ ಪುಣ್ಯವೆಲ್ಲವೂ ಆ ರೈಕನಿಗೆ ಸೇರಿಕೊಳ್ಳುವವು ಅಂತಹ ಪರತತ್ವವನ್ನು ತಿಳಿದಿರುತ್ತಾನೆ ಆ ಮಾತನ್ನು ಕೇಳಿದ ಜಾನಶ್ರುತಿಯು ಅದೇ ಮಾತನ್ನು ಮನಸ್ಸಿನಲ್ಲಿಟ್ಟುಕೊಂಡು ಬೆಳಗ್ಗೆ ತನ್ನನ್ನು ಹೊಗಳುವ ಒಂದಿಗಳನ್ನು ಕಂಡು ಎಲೆ ಆ ನೊಗದ ಬಳಿ ರೈಕನನ್ನು ಹೊಗಳುವಂತೆ ನನ್ನನ್ನು ಹೊಗಳುವಿರಲ್ಲ ಎಂದನು ಆಮೇಲೆ ಆ ರೈಕರನ್ನು ಕಂಡು ಹಿಡಿಯುವುದಕ್ಕೆ ತನ್ನ ಕಡೆಯವರನ್ನು ಕಳುಹಿಸಿಕೊಟ್ಟ ಬಾಳ ಹೊತ್ತು ಹುಡುಕಿದ ಬಳಿಕ ರೈಕನ್ನು ದೂತನೊಬ್ಬನಿಗೆ ಸಿಕ್ಕಿದೆ ಆತನ ಒಂದು ಗಾಡಿಯ ಕೆಳಗೆ ಕುಳಿತು ಮೈಮೇಲಿನ ಕಜ್ಜಿಯನ್ನು ತೋರಿಸಿಕೊಳ್ತಾ ಇದ್ದ ಸ್ವಾಮಿ ತಾವೇಯೋ ನೊಗದ ಬಳಿಯ ರೈಕರೆಂಬುವರು ಎಂದು ದೂತನು ಕೇಳಿದಾಗೆ ಆತನು ನಾನೇ ಕಾಣೋ ಎಂದನು ಬಳಿಕ ದೂತನು ರಾಜನಲ್ಲಿಗೆ ಬಂದು ಎಲ್ಲವನ್ನೂ ಭಿನ್ನವಿಸಿದ ಆಗ ರಾಜನು ಆರು ಮೂರು ಹಸುಗಳು ಒಂದು ಕಂಠೀಸರ ಒಂದು ಹೆಸರುಗತ್ತೆ ರಥ ಇಷ್ಟನ್ನೂ ತೆಗೆದುಕೊಂಡು ಬಂದು ರೈಕ್ವನಿಗೆ ಒಪ್ಪಿಸಿ ಸ್ವಾಮಿ ಇದನ್ನು ಸ್ವೀಕರಿಸಿ ತಾವು ಉಪಾಸನೆ ಮಾಡುತ್ತಿರುವ ದೇವತೆ ಸ್ವರೂಪವನ್ನು ತಿಳಿಸಬೇಕು ಅಂತೇಳಿ ಕೇಳಿಕೊಂಡ ರೈಕ್ವನು ಎಲ್ಲ ಶೂದ್ರ ಈ ಹಾರವು ಈ ಗಾಡಿಯು ಈ ಹಸುಗಳು ನಿನ್ನಲ್ಲಿಯೇ ಇರಲಿ ನನಗೆ ತಕ್ಕೆ ಎಂದ ಮತ್ತು ಒಮ್ಮೆ ಅರಸನು ಒಂದು ಹಸುಗಳು ಅದೇ ಹಾರ ಅಥವಾ ಇಷ್ಟನ್ನೂ ತೆಗೆದುಕೊಂಡು ಬಂದು ಸ್ವಾಮಿ ಈಗೋ ಈ ಪದಾರ್ಥಗಳನ್ನು ಸ್ವೀಕರಿಸಬೇಕು ಈ ನನ್ನ ಮಗಳನ್ನು ಮದುವೆಯಾಗಿ ತಾವು ಗೃಹಸ್ಥರಾಗಿರಬಹುದು ತಮ್ಮ ವಾಸಕ್ಕೊಂದು ಗ್ರಾಮವನ್ನು ಕೊಟ್ಟಿರ್ತೇನೆ ದಯವಿಟ್ಟು ತಾವು ಉಪಾಸನೆ ಮಾಡುತ್ತಿರುವ ದೇವತೆಯ ಸ್ವರೂಪವನ್ನು ನನಗೆ ತಿಳಿಸಿಕೊಳ್ಳಬೇಕು ಅಂತೇಳಿ ಬೆಳಿಕೊಂಡ ಆಗ ಪ್ರೀತನಾಗಿ ರೈಕ ರಾಜನಿಗೆ ಸಂವರ್ಗ ವಿದ್ಯೆ ಎನ್ನತಕ್ಕಂತಹ ಪರಮೇಶ್ವರ ಉಪಾಸನೆ ಕ್ರಮವನ್ನು ಹೇಳಿಕೊಟ್ಟ ಸಂವರ್ಗ ವಿದ್ಯೆ ಅಂಥೇಳಿ ಇದು ಚಾಂದೋಗ್ಯ ಉಪನಿಷತ್ತಿನ ಒಂದು ವಿದ್ಯೆ ರಾಜನು ರೈಕನಿಗೆ ಕೊಟ್ಟ ಊರುಗಳಿಗೆ ಅಂದಿನಿಂದ ರೈಕೋಪರ್ಣ ಎಂಬ ಹೆಸರು ಬಂದಿತು ಜಾನಶ್ರುತಿಯು ಧನಸಂಪತ್ತಿಯುಳ್ಳವನಾದರೂ ದಾನಶೂರನೆಂಬ ಕೀರ್ತಿಯನ್ನು ಸಂಪಾದಿಸಿಕೊಂಡಿದ್ದರು ಬಡ ಬ್ರಹ್ಮಚಾರಿಯಾದ ರೈಕ್ವನಲ್ಲಿದ್ದ ಬ್ರಹ್ಮವಿದ್ಯೆಯೇ ಹೆಚ್ಚಿನ ತಿಳಿದು ಅದಕ್ಕಾಗಿ ಆತನನ್ನು ಅನುಸರಿಸಿದನು ರೈಕ್ವನು ಮನೆಯ ಬಾ ಮನೆಯ ಬಾಗಿಲು ಏನೊಂದು ಇಲ್ಲದವನಾದರೂ ಆ ವಿದ್ಯೆಯ ಹೆಚ್ಚುಗಾರಿಕೆಯಿಂದ ದೊರೆಯನ್ನು ಕೂಡ ದಿಟ್ಟತನದಿಂದ ಮಾತನಾಡಿಸಬಲ್ಲವನಾಗಿದ್ದ ಹೀಗೆ ಧನ ಸಂಪತ್ತಿಗಿಂತಲೂ ವಿದ್ಯಾಸಂಪತ್ತಿ ಹೆಚ್ಚಿನದು ಅಂತ ಇದರಿಂದ ನಮಗೆ ತಿಳಿದು ಬರ್ತದೆ ಚಾಂದ್ರ ಉಪನಿಷತ್ತಿನ ಈ ಒಂದು ಕಥೆಯಿಂದ ಇನ್ನು ಹತ್ತನೇ ಕಥೆ ಬ್ರಹ್ಮಜ್ಞಾನಿಯು ಎಂಥ ದುರವಸ್ಥೆಯಲ್ಲಿದ್ದರೂ ಪೂಜ್ಯನೇ ಅಂತ ಹೇಳಿ ಹೇಳ್ತಕ್ಕಂಥ ವಿಚಾರ ಚಾಂದಗೋಪಿನ ಶತ್ತಿನಲ್ಲೇ ಬರತಕ್ಕಂಥದ್ದು ಇದು ಕೂಡ ಒಂದಾನೊಂದು ಕಾಲದಲ್ಲಿ ದೇಶದ ಪೈರು ಪಚ್ಚೆಗಳಿಗೆಲ್ಲ ಆಲಿಕಲು ಮಳೆ ಬಂದು ಹಾಳಾಗಿ ಹೋಗಿಬಿಟ್ಟು ಅಂತೆ ದುರ್ಭಿಕ್ಷವಾಗಿ ಬಿಟ್ಟಿತ್ತು ಇಂಥ ಸಂದರ್ಭದಲ್ಲಿ ಉಶಸ್ತಿ ಚಾಕ್ರಾಯಣ ಎಂಬಂಥವನು ಚಿಕ್ಕ ವಯಸ್ಸಿನ ತನ್ನ ಹೆಂಡತಿಯೊಡನೆ ಹೊಟ್ಟೆಪಾಡಿಗಾಗಿ ಅತೀತ ಅಡ್ಡಾಡ್ತಾ ಇದ್ದ ಅವನು ಒಂದು ದಿನ ಒಬ್ಬ ಮಾವಟಿಗನ ಬಳಿಗೆ ಬಂದು ಭಿಕ್ಷೆಯನ್ನು ಕೇಳಿದ ಮಾವಟಿಗ ಸ್ವಾಮಿ ನಾನು ಊಟಕ್ಕೆ ಕುಳಿತಿದ್ದೇನೆ ಇಗೋ ಇಲ್ಲಿ ತಟ್ಟಿಯಲ್ಲಿ ಬಳಸ್ಕೊಂಡು ಇರುವ ಹುರುಳಿಯನ್ನು ಬಿಟ್ಟರೆ ಮತ್ತೇನು ಇಲ್ಲವೇ ಇಲ್ಲ ತಮಗೇನು ಭಿಕ್ಷೆಯನ್ನು ಕೊಟ್ಟೇನು ಎಂದ ಚಾಕ್ರಯಣ ಅಯ್ಯ ಆ ಹುರುಳಿಯನ್ನೇ ಸ್ವಲ್ಪ ಕೊಡು ಎನ್ನಲು ಮಾವಟಿಗನು ಅದನ್ನು ಸ್ವಲ್ಪ ಎತ್ತಿ ಕೊಟ್ಟ ತಿಂದು ನೀರು ಕುಡಿಯಿರಿ ಎಂದು ತನ್ನ ಬಳಿಯಲ್ಲಿದ್ದ ನೀರನ್ನು ಕೊಡುವುದಕ್ಕೆ ಹೋದ ಆದರೆ ಊಶಸ್ತಿ ಚಾಕ್ರಾಯಣ ಬೇಡ ನಿನ್ನ ಎಂಜರ್ ನೀರು ಕೂಡಿದಂತೆ ಆದೀತು ಎಂದನು ಮಾವಟಿಗನು ಆಶ್ಚರ್ಯದಿಂದ ಸ್ವಾಮಿ ಈ ಹುರುಳಿಯೂ ಎಂಜಲೇ ಅಲ್ಲವೇ ಎನ್ನಲು ಬ್ರಾಹ್ಮಣನು ಅಪ್ಪ ಇದನ್ನು ತಿನ್ನದಿದ್ದರೆ ನಾನು ಬದುಕುವ ಸಂಭವವೇ ಇರಲಿಲ್ಲ ಆದರೆ ಕುಡಿಯುವುದಕ್ಕೆ ನೀರು ಎಲ್ಲಿಯಾದರೂ ಸಿಕ್ಕಿಯೇ ಸಿಕ್ಕುತ್ತದೆ ಹೀಗಿರುವಲ್ಲಿ ನಿನ್ನ ಎಂಜು ನೀರನ್ಯಕ್ಕೆ ಕುಡಿಯಬೇಕು ಎಂದು ಉತ್ತರವನ್ನು ಕೊಟ್ಟ ಚಾಕ್ರಾಯಣನು ತಾನು ತಿಂದು ಉಳಿದ ಹುರುಳಿಯನ್ನು ಹೆಂಡತಿಗೂ ಕೊಟ್ಟ ಆಕೆಗೆ ಆಗಲೇ ಅನ್ನವು ಸಿಕ್ಕಿದ್ದರಿಂದ ಅದನ್ನು ಹಾಗೆಯೇ ಒಂದು ಕಡೆ ಇಟ್ಟುಕೊಂಡಳು ಮಾರನೇ ದಿನವೂ ಆ ಬ್ರಾಹ್ಮಣನಿಗೆ ಆಹಾರವು ಸಿಕ್ಕಲಿಲ್ಲ ಅವನು ಹೆಂಡತಿಯ ಅಯ್ಯೋ ಇಂದಿನ ಮಟ್ಟಿಗೆ ಒಂದಿಷ್ಟಾದರೂ ಆಹಾರ ಸಿಕ್ಕಿದ್ರೂ ಸಾಕು ಮುಂದಕ್ಕೆ ಅರಮನೆಗೆ ಹೋಗಿ ಹಣವನ್ನು ಸಂಪಾದಿಸಿಕೊಳ್ಳಬಹುದು ಅರಸನ ಯಾಗ ಮಾಡುವನಂತೆ ಅಲ್ಲಿ ನನ್ನನ್ನು ಎಲ್ಲ ಋತ್ವಿಕರ ಕರ್ಮಕ್ಕೂ ಕರೆದಾನನು ಎಂದ ಹೆಂಡತಿಯು ಪತಿಯೇ ನಿನ್ನೆ ನನ್ನ ಕೈಗೆ ತಾವು ಕೊಟ್ಟ ಈ ಹುರುಳಿಯು ಮಾತ್ರ ಇದೆ ಎಂದಳು ಬ್ರಾಹ್ಮಣನ ಅದೇ ತಂಗಗಳು ಹುರುಳಿಯನ್ನೇ ತಿಂದು ರಾಜನ ಯಜ್ಞವು ನಡೆಯುತ್ತಿದ್ದಲ್ಲಿಗೆ ಬಂದ ಅಲ್ಲಿ ಯಜ್ಞದ ಋತುಕರೊಡನ್ನೇ ಆತನು ಮಾಡಿದ ಸಂಭಾಷಣೆಯಿಂದ ಇವನು ಬ್ರಹ್ಮಜ್ಞಾನಿಯಾದ ಉಶಸ್ತಿ ಚಾಕ್ರಾಯಣ ಎಂದು ತಿಳಿದಂತಹ ರಾಜ ಬ್ರಾಹ್ಮಣಿಗೆ ಬೇಕಾದ ಹಾಗೆ ಸನ್ಮಾನವನ್ನು ಮಾಡಿದ ಆಪ ಧರ್ಮವಾಗಿ ಕರ್ಮವನ್ನು ಮಾಡಿದರೂ ಜ್ಞಾನಿಯಾದ ಚಾಕ್ರಾಯಣನು ನಿರ್ದುಷ್ಟನಾಗಿ ಪರಿಪೂಜ್ಯನೆಯಾದ ಎನ್ನತಕ್ಕಂಥದ್ದು ಈ ಚಾಂದ್ರಿಕ ಉಪನಿಷತ್ತಿನ ಕತೆ ಬ್ರಹ್ಮಜ್ಞಾನಿಯು ಎಂಥ ದುರವಸ್ಥೆಯಲ್ಲಿದ್ದರೂ ಪೂಜ್ಯನೇ ಎನ್ನತಕ್ಕಂತಹ ಕಥೆ ಇನ್ನು ಹನ್ನೊಂದನೆಯದು ಇಹ ಪರಸುಖಗಳಿಗಿಂತ ಬ್ರಹ್ಮಜ್ಞಾನವೇ ಹೆಚ್ಚಿನದ್ದು ಎನ್ನತಕ್ಕಂತಹ ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಕಥೆ ಯಾಜ್ಞವರ್ತಿರು ಮಹಾಮಹಿಮರು ಅವರಿಗೆ ಜನಕಚಕ್ರವರ್ತಿಯೂ ಕೂಡ ಗೌರವವನ್ನು ತೋರಿಸ್ತಾ ಇದ್ದೆ ವಿದ್ಯೆಯಲ್ಲಿ ಇವರಿಗೆ ಸರಿ ಇಲ್ಲವೆಂಬ ಕೀರ್ತಿಯಲ್ಲಿ ಹರಡಿತ್ತು ಅವರು ಜನಕನ ಯಾಗದ ಸಮಯದಲ್ಲಿ ಬ್ರಾಹ್ಮಣರೊಂದಿಗೆ ವಾದವನ್ನು ಮಾಡಿ ಚಿನ್ನದ ಕೋಡ ಕೋಡಣಸಿನ ಸಾವಿರ ಹಸುಗಳನ್ನು ಗೆದ್ದುಕೊಂಡ ಕಥೆಯನ್ನು ಹಿಂದೆ ತಿಳಿಸಿದ್ದೇವೆ ಆ ಮಹಾತ್ಮರಿಗೆ ಮನೆಯಲ್ಲಿಯೂ ಆದರ್ಶ ಕುಟುಂಬವಿತ್ತು ಅವರಿಗೆ ಗೃಹಸ್ಥ ಧರ್ಮದಲ್ಲಿ ಎಲ್ಲ ಬಗೆಯಿಂದ ತೃಪ್ತಿಕರವಾಗಿ ಸಹಾಯ ಮಾಡಬಲ್ಲವ ಮಾಡುವನ್ನು ಸಹಾಯವನ್ನು ಮಾಡಬಲ್ಲಂತಹ ಕಾತ್ಯಾಯಿನಿ ಎಂಬ ಒಬ್ಬ ಧರ್ಮಪತ್ನಿ ಇದ್ದಳು ವಿದ್ಯಾವತಿಯಾಗಿ ಅವರ ಮೆಚ್ಚುಗೆಗೆ ಪಾತ್ರರಾಗಿದ್ದ ಮೈತ್ರೇಯಿ ಎಂಬ ಮತ್ತೊಬ್ಬ ಪತ್ನಿಯೂ ಇದ್ದಳು ಹೀಗೆ ಕಾತ್ಯಾಯಿನಿ ಮತ್ತು ಮೈತ್ರೇಯಿ ಅಂತೇಳಿ ಕಾತ್ಯಾಯಿನಿ ಧರ್ಮಪತ್ನಿ ಮೈತ್ರೇಯಿ ಅಂತೇಳಿ ಇನ್ನೊಬ್ಬಳು ಪತ್ನಿ ಹೀಗಿದ್ದರೂ ಯಾಜ್ಞವರ್ಕಿಯರು ಇಂತಹ ಸುಖ ಸಂಪತ್ತೆಲ್ಲವನ್ನು ತೊರೆದು ಯಾವಾಗಲೂ ಬ್ರಹ್ಮಚಿಂತನೆಯಲ್ಲಿ ಕಾಲವನ್ನು ಕಳೆಯಬೇಕು ಅಂತೇಳಿ ಮನಸ್ಸು ಮಾಡಿದರು ತಾವು ಸನ್ಯಾಸವನ್ನು ತೆಗೆದುಕೊಳ್ಳಬೇಕೆಂದು ಬಯಸಿ ತಮ್ಮ ಇಬ್ಬರ ಹೆಂಡತಿರಿಗೂ ತಮ್ಮ ಆಸ್ತಿಯನ್ನು ಪಾಲು ಮಾಡಿಕೊಡಬೇಕು ಅಂತೇಳಿ ಮೈತ್ರಿಯನ್ನು ಕರೆದು ಇಲ್ಲೇ ಮೈತ್ರಿಯಿ ನಾನು ಸನ್ಯಾಸಿಯಾಗಬೇಕು ನನಗೆ ಅನುಮತಿಯನ್ನು ಕೊಡಿ ನಿಮ್ಮಿಬ್ಬರಿಗೂ ನನ್ನ ಧನವನ್ನು ಪಾಲು ಮಾಡಿಕೊಟ್ಟು ಬಿ ಹೊರಡುತ್ತೇನೆ ಅಂತ ಗ ಬಹಳ ವಿವೇಕಶಾಲಿನಿ ಹಾಕಿ ಸ್ವಾಮಿ ಇಡೀ ಭೂಮಿಯೇ ಧನಪೂರ್ಣವಾಗಿದ್ದರೆ ತಾನೇ ಮೋಕ್ಷವು ದೊರಕೀತೇ ಎಂದಳು ಯಾಜ್ಞವೃಕರು ಇಲ್ಲ ಹಣದಿಂದ ಮೋಕ್ಷದ ಆಶೆಯನ್ನು ಮಾಡುವ ಹಾಗಿಲ್ಲ ಎಲ್ಲದರಂತೆ ನೀನು ಸುಖವಾಗಿರುವೆ ಅಷ್ಟೇ ಎಂದರು ಆಗವಳು ಸ್ವಾಮಿ ಹಾಗಾದರೆ ಪರಮಪುರುಷಾರ್ಥವನ್ನು ಕೊಡಲಾರ್ದ ವಿತ್ತದಿಂದ ನನಗಾಗಬೇಕಾದದ್ದೇನು ಯಾವುದನ್ನು ಪಡೆದರೆ ನನಗೆ ಮುಕ್ತಿಯಾಗುವುದು ಅದನ್ನೇ ನನಗೆ ತಿಳಿಯ ಹೇಳಿರಿ ಅಂತೇಳಿ ಕೇಳಿಕೊಂಡಳು ಯಾಜ್ಞವೃಕ್ಯರು ಆ ಸಮಯದಲ್ಲಿ ಮೈತ್ರಿಯಾಗಿ ಉಪದೇಶ ಮಾಡಿದ ಭರತತ್ವ ಅತಿಮೂಲ್ಯವಾದದ್ದು ಪರಮೇಶ್ವರನು ನಮ್ಮ ಹೃದಯದಲ್ಲಿಯೇ ಇದ್ದು ನಮ್ಮ ಆತ್ಮನೇ ಆಗಿರುತ್ತಾನೆ ಎಂಬುದನ್ನು ಆತ್ಮನಿಗಾಗಿ ಮಿಕ್ಕದ್ದೆಲ್ಲವೂ ಇರುವುದೇ ಹೊರತು ಮಿಕ್ಕದ್ದು ಯಾವುದಕ್ಕಾಗಿಯೂ ಆತ್ಮನೂ ಇಲ್ಲ ಗಂಡ ಹೆಂಡತಿ ಮಕ್ಕಳು ಹಣಕಾಸು ಜಾತಿ ಧರ್ಮ ಲೋಕಗಳು ದೇವತೆಗಳು ಪ್ರಾಣಿಗಳು ಈ ಎಲ್ಲವೂ ನಮ್ಮ ಆತ್ಮನಾಗಿರುವ ಪರಮೇಶ್ವರಿನಿಗಾಗಿಯೇ ಪ್ರಿಯವಾಗಿರ್ತವೆ ನಮ್ಮ ಮೇಲೆ ನಮಗೆ ಎಲ್ಲಕ್ಕಿಂತಲೂ ಹೆಚ್ಚಿನ ಪ್ರೀತಿ ಎಲ್ಲಕ್ಕೂ ಹೆಚ್ಚಿನ ಆತ್ಮನೇ ಕಾರಣ ಎಂಬುದನ್ನು ವಿಸ್ತಾರವಾಗಿ ಅವರು ಬೋಧಿಸಿರ್ತಾರೆ ನೋಡಿ ನಾವು ಸ್ವಾರ್ಥ ಸ್ವಾರ್ಥ ಅಂತೇಳಿ ಹೇಳ್ತೇವಲ್ಲ ನಮಗೋಸ್ಕರವೇ ಎಲ್ಲೋನು ಮಾಡ್ತೇವಲ್ಲ ಯಾಕೆ ಯಾಕಂದರೆ ನಮ್ಮ ಮೇಲೆ ಅತಿಯಾದ ಪ್ರೀತಿ ನಮಗೆ ಯಾಕೆ ಅಂದರೆ ನಮ್ಮಲ್ಲಿರತಕ್ಕಂಥದ್ದು ಆತ್ಮ ನಾವು ಆತ್ಮಸ್ವರೂಪರು ಹಾಗಾಗಿ ನಾವು ಆ ಆತ್ಮವನ್ನು ಹೆಚ್ಚು ಪ್ರೀತಿಸ್ತೇವೆ ಅದೇ ಆತ್ಮ ಎಲ್ಲರಲ್ಲಿ ಇರುವುದು ನಾವು ತಿಳ್ಕೊಂಡ್ರೆ ಆ ಜ್ಞಾನ ಉಂಟಾದರೆ ಆವಾಗ ನಾವು ಎಲ್ಲರನ್ನೂ ನಮ್ಮಂತೆಯೇ ಪ್ರೀತಿಸ್ತೇವೆ ಆಗ ನಾವು ಆತ್ಮಜ್ಞಾನಿಗಳಾಗ್ತೇವೆ ಹಾಗಾಗಿ ನೋಡಿ ನಮಗೆ ಇದು ಅನುಭವ ವೇದ್ಯ ನಮ್ಮನ್ನು ನಾವು ಹೆಚ್ಚು ಜಾಗೃತಿ ಮಾಡಿದಷ್ಟು ನಮಗೆ ನಾವು ಹೆಚ್ಚು ಎಷ್ಟು ಒಂದು ಒಂದು ಆಸ್ತೆಯನ್ನು ತೋರಿಸ್ತೇವೆ ಅಷ್ಟು ಇನ್ನೊಬ್ಬರ ಬಗ್ಗೆ ತೋರಿಸುವುದಿಲ್ಲ ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ಇರತಕ್ಕಂಥದ್ದು ಆತ್ಮ ಪರಮಾತ್ಮ ಅದೇ ಪರಮಾತ್ಮ ಹಾಗಾಗಿ ನಮಗೆ ಆತ್ಮನಾಗಿರ್ತಕ್ಕಂತಹ ನಮ್ಮ ಆತ್ಮನಾಗಿರೋ ಪರಮೇಶ್ವರನಿಗಾಗಿ ಪ್ರಿಯವಾಗಿರ್ತದೆ ನಮ್ಮ ಮೇಲೆ ನಮಗೆ ಎಲ್ಲಕ್ಕಿಂತ ಹೆಚ್ಚಿನ ಪ್ರೀತಿ ಇರುವುದಕ್ಕೆ ಎಲ್ಲಕ್ಕೂ ಹೆಚ್ಚಿನ ಆತ್ಮನೇ ಕಾರಣ ಎಂಬುದನ್ನು ವಿಸ್ತಾರವಾಗಿ ಇದರಲ್ಲಿ ಬೋಧಿಸಿದ್ದಾರೆ ಹಾಗೆ ಇದು ಇಹ ಪರ ಬ್ರಹ್ಮಜ್ಞಾನವೇ ಹೆಚ್ಚಿನದೆನ್ನತಕ್ಕಂತಹ ನೀತಿಯನ್ನು ಹೇಳುವ ಬೃಹದಾರಣ್ಯ ಒಂದು ಕಥೆ ಒಂದು ಪ್ರಕರಣ ಮುಂದೆ ಹನ್ನೆರಡನೇದು ನಮ್ಮ ಶಕ್ತಿಯೆಲ್ಲವೂ ಪರಮಾತ್ಮನಿಂದ ಬಂದದ್ದು ಎನ್ನತಕ್ಕಂಥ ಕತೆ ಇದು ಕೇನ ಉಪನಿಷತ್ತಿನಿಂದ ಬಂದಿರತಕ್ಕಂಥ ಕತೆ ಒಂದಾನೊಂದು ಕಾಲದಲ್ಲಿ ದೇವತೆಗಳಿಗೂ ಹಸುರರಿಗೂ ಒಂದು ದೊಡ್ಡ ಸಂಗ್ರಾಮ ಯುದ್ಧ ಆ ಯುದ್ಧದಲ್ಲಿ ದೇವತೆಗಳಿಗಿದ್ದರು ಹಸುರರು ಸೋತರು ದೇವತೆಗಳಿಗೆ ಈಗ ಹೆಚ್ಚಿನ ಹೆಮ್ಮೆ ಬಂತು ಅವರಲ್ಲಿ ಒಬ್ಬೊಬ್ಬರು ನಾನು ಗೆದ್ದೆನು ನನ್ನಿಂದಲೇ ಜೈವಾಯಿತು ನನ್ನ ಮಹಿಮೆ ಇದು ಎಂದುಕೊಳ್ಳೋದಕ್ಕೆ ಮೊದಲು ಮಾಡಿದರು ಪರಮಾತ್ಮ ಕೂಡಲೇ ಮುಂದೆ ಒಂದಾನೊಂದು ಅದ್ಭುತವಾದ ಯಕ್ಷರು ನಿಂತ ಅದನ್ನು ನೋಡಿ ಅವರೆಲ್ಲರೂ ಬೆರಗಾಗಿ ಇದೇನು ಅದ್ಭುತ ಭೂತವಿದೆ ಅಂತ ಅಂತ ಮುಳುಗ ಮೊದಲು ಅವರು ಅಗ್ನಿಯನ್ನು ಕರೆದು ಇದು ಯಾವ ಸತ್ವವು ತಿಳಿದುಕೊಂಡು ಬಾ ಅಂತೇಳಿ ಕಳಿಸಿದರು ಅಗ್ನಿಯು ಹತ್ತಿರಕ್ಕೆ ಹೋದ ಮಾತ್ರಕ್ಕೆ ತೇಜುಹೀನನ್ನಾದ ಎದುರಿಗಿರುವ ಪರಮೇಶ್ವರು ನೀನು ಯಾರು ನಾನು ಅಗ್ನಿ ಆದದನ್ನೆಲ್ಲ ತಿಳಿಯುವ ಜಾತವೇದಸನು ಎಂದು ಕಷ್ಟದಿಂದ ನುಡಿದ ಆಗ ಯಕ್ಷರೂಪನಾದ ಪರಮೇಶ್ವರ ನಿನ್ನಲ್ಲಿರುವ ವೀರ್ಯವು ಏನು ಅಂತೇಳಿ ಕೇಳಿದ ಅಗ್ನಿ ಹೇಳ್ತದೆ ಹೇಳ್ತಾನೆ ಲೋಕದಲ್ಲಿ ಯಾವುದನ್ನಾದರೂ ಸುಟ್ಟು ಹಾಕಬಲ್ಲೆ ಹಾಗೋ ಇಲ್ಲಿ ನೋಡೋಣ ನೋಡೋಣ ಈ ಕಡ್ಡಿಯನ್ನು ಸುಡು ಎಂದು ಪರಮೇಶ್ವರ ಅವನ ಮುಂದೆ ಒಂದು ಹುಲ್ಲು ಕಡ್ಡಿಯನ್ನು ಇಡ್ತಾನೆ ಹೇಗೆ ತೇನವಿನ ಅದರುಣ ಚಲತಿ ಎಂಬುದಾಗಿ ಹೇಳ್ತಾರೋ ಅವನ ಹೊರತಾಗಿ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡಲಾರದು ಎಂಬುದಾಗಿ ಹಾಗೆಯೇ ಅಗ್ನಿಯು ತನ್ನ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ಉಪಯೋಗಿಸಿದರೂ ಕೂಡ ಅವನಿಂದ ಅದನ್ನು ಸುಡಲಿಕ್ಕೆ ಆಗಲಿಲ್ಲ ಅವನ ನಾಚಿಗೆಯನ್ನು ಹಿಂತಿರುಗಿದ ಆಮೇಲೆ ದೇವತರು ವಾಯುವನ್ನು ಕಳಿಸಿದ್ರು ಅವನಿಗೂ ಅಗ್ನಿಯಂತೆ ಅಪಮಾನವಾಯಿತು ಪರಮೇಶ್ವರನು ತನ್ನ ಮುಂದೆ ಇಟ್ಟ ಒಂದು ಹುಲ್ಲುಕಡ್ಡಿಯನ್ನು ಕೂಡ ಅವನು ಹಾರಿಸಲಾರದೆ ಹೋದ ವಾಯು ಹಿಂತಿರುಗಿದ ಮೇಲೆ ದೇವತೆಗಳೊಡಿನಾದ ಇಂದ್ರ ತಾನೇ ಯಕ್ಷಸ್ವರೂಪವನ್ನು ಗೊತ್ತು ಪಡಿಸುತ್ತೇನೆ ಅಂತ ಹೊರಟ ಆದರೆ ಈಶ್ವರನವನಿಗೆ ದರ್ಶನವನ್ನು ಕೂಡ ಕೊಡಲಿಲ್ಲ ಯಾರಿಗೂ ಕಾಣದ ಹಾಗೆ ಮರೆಯಾಗಿಬಿಟ್ಟ ಇಂದ್ರಂದು ವೆಪ್ಪಾದ ಇದೇನು ಆಶ್ಚರ್ಯ ಇಲ್ಲಿ ನಮಗೆ ಕಾಣಿಸಿಕೊಂಡು ಅಗ್ನಿವಾಯುಗಳ ಶಕ್ತಿಯನ್ನು ಕೂಗಿಸಿದ ಈ ಮಹಾಮಹಿಮ ಯಾರು ಎಂದು ಅವನು ಯೋಚಿಸುತ್ತಿರುವಲ್ಲಿ ಅದೇ ಸ್ಥಳದಲ್ಲಿ ಹೈಮವತಿಯಾದ ಉಮಾದೇವಿ ಕಾಣಿಸಿಕೊಂಡಳು ಅಯ್ಯ ದೇವರಾಯನೇ ಇಲ್ಲಿ ನಿಮ್ಮೆದುರಿಗೆ ಬಂದು ತೋರಿಕೊಂಡು ಅದ್ಭುತ ಆಕಾರವು ಯಾರದು ತಿಳಿಯುತ್ತೆ ಇದೇ ಎಲ್ಲರಿಗಿಂತಲೂ ಹೆಚ್ಚಿನ ಪರಮೇಶ್ವರನ ರೂಪ ಆ ಪರಮಾತ್ಮೇ ನಿಮಗೆ ಜಯವನ್ನು ಕೊಟ್ಟದ್ದು ನೀವು ಜಯವನ್ನು ತಿಳಿಯದೆ ನಾವೇ ಗೆದ್ದೆವು ಎಂದುಕೊಂಡ್ರಿ ಎಂದು ಅವನಿಗೆ ತಿಳಿಯ ಹೇಳಿದಳು ನಮ್ಮ ಶರೀರದಲ್ಲಿಯೂ ಇಂದ್ರಿಯಗಳಲ್ಲಿಯೂ ಮನಸ್ಸಿನಲ್ಲಿಯೂ ತೋರಿಕೊಳ್ಳುವ ಶಕ್ತಿಗಳೆಲ್ಲವೂ ಆ ಪರಮೇಶ್ವರನಿದೆ ಅಥವಾ ಆ ಆತ್ಮನದೇ ಪರಮಾತ್ಮನದೇ ಆತನೇ ನಮ್ಮಗಳ ಆತ್ಮನಾಗಿರ್ತಾನೆ ನಾವು ನಮ್ಮ ರೂಪದಿಂದ ಯಾವ ಶಕ್ತಿಯೂ ಉಳ್ಳವರಲ್ಲ ಎಲ್ಲ ಶಕ್ತಿಯೂ ದೇವದೇವನಾದ ಆ ಪರಮೇಶ್ವರನದೇ ಪರಮಾತ್ಮನದೇ ಎಂಬ ಘನತತ್ವವು ಆಗ ಇಂದ್ರನಿಗೂ ಅವನ ಮೂಲಕ ಮಿಕ್ಕ ದೇವತೆಗಳೂ ಮನದಟ್ಟಾಯಿತು ಈ ಕಥೆಯ ಮೂಲಕ ನಮಗೆಲ್ಲರಿಗೂ ಕೂಡ ಮನದಟ್ಟಾಯಿತು ಇದು ಹನ್ನೆರಡನೇ ಕಥೆ ನಮ್ಮ ಶಕ್ತಿಯಲ್ಲೂ ಪರಮಾತ್ಮನಿಂದ ಬಂದದ್ದು ಅಂತೇಳಿ ಕೇನೋ ಉಪನಿಷತ್ತಿನ ಒಂದು ಕಥೆ ಇನ್ನು ಹದಿಮೂರನೆಯದು ಪರತತ್ವವನ್ನು ತಿಳಿಯುವುದಕ್ಕೆ ಏಕಾಗ್ರ ವಿಚಾರ ಬೇಕು ಎನ್ನತಕ್ಕಂಥದ್ದು ತೈತಿರಿಯ ಉಪನಿಷತ್ತಿನ ಒಂದು ಪ್ರಕರಣ ಇದು ಒಂದಾನೊಂದು ಕಾಲಕ್ಕೆ ಭೃಗು ಎಂಬಾತ ತಂದೆಯಾದ ವರುಣನ ಬೆಳಿಗ್ಗೆ ಹೋಗಿ ಪೂಜ್ಯರೆ ನನಗೆ ಬ್ರಹ್ಮಸ್ವರೂಪವನ್ನು ಉಪದೇಶಿಸಿ ಅಂತೇಳಿ ಪ್ರಾರ್ಥಿಸಿಕೊಂಡ ಭೃಗುರು ವೈ ವಾರುಣಿಹೀ ವರುಣಂ ಪಿತರಮುಪಸೋರ ಪಿತರಂ ವರುಣಮುಪಸೋರ ಅಧೀಹಿ ಭಗವೋ ಬ್ರಹ್ಮೇತಿ ತಸ್ಮೇ ತತ್ಪೋವಾಚ ಅಂತೇಳಿ ಬರ್ತದೆ ಅದು ದೈತ್ಯ ಉಪನಿಷತ್ತಿನ ಆಗ ವರುಣ ಅಪ್ಪ ಶರೀರ ಪ್ರಾಣಾ ಇಂದ್ರಿಯಗಳು ಇವುಗಳೇ ಬ್ರಹ್ಮವನ್ನು ತಿಳಿಯೋದಕ್ಕೆ ದ್ವಾರಗಳು ಯಾವುದರಿಂದ ಈ ಭೂತಗಳು ಹುಟ್ಟುವವೋ ಯಾವುದರಿಂದ ಹುಟ್ಟಿ ಬದುಕಿರುವೋ ಯಾವುದನ್ನ ಹೋಗಿ ಅದರಲ್ಲಿ ಒಂದಾಗುವುದೇ ಬ್ರಹ್ಮ ಅದನ್ನು ವಿಚಾರ ಮಾಡುವಂತೇಳಿ ಹಿಡಿಕಳಿಸ್ತಾನೆ ಮಗನನ್ನು ತಂದೆ ಮಾಡಿದ ಉಪದೇಶವನ್ನು ಕೇಳಿದ ಭೃಗು ತಪಸ್ಸು ಮಾಡಿದ ಮನಸ್ಸನ್ನು ಇಂದ್ರಿಯಗಳನ್ನು ಒಂದೇ ಕಡೆಗೆ ನಿಲ್ಲಿಸಿ ಏಕಾಗ್ರವಾಗಿ ನಿಲ್ಲಿಸಿ ವಿಚಾರ ಮಾಡುವುದೇ ತಪಸ್ಸು ಭೃಗು ಮನಸ್ಸನ್ನು ಅತೀತ್ತ ಹರಿದಾಡದೆ ಇಂದ್ರಿಯಗಳನ್ನು ಅತೀತ ಚಲಿಸ ಕೊಡದೆ ವಿಷಯವನ್ನು ಕುರಿತು ಆಲೋಚನೆ ಮಾಡಿದ ಇದೆಲ್ಲವೂ ಏತರಿಂದ ಉಂಟಾಗ್ತದೆ ಏತರಿಂದ ಜೀವಿಸಿರ್ತದೆ ಕೊನೆಗೆ ಏತರಲ್ಲಿ ಬಿರುತ್ತ ಹೋಗ್ತದೆ ಎಂಬುದರ ಯೋಚನೆಯಿಂದ ಅವನಿಗೆ ಹತ್ತಿಕೊಂಡಿತು ಶರೀರ ಪ್ರಾಣ ಮನಸ್ಸು ಬುದ್ಧಿ ಇವುಗಳನ್ನು ಒಂದೊಂದಾಗಿ ಬ್ರಹ್ಮ ಅಂತೇಳಿ ಭಾವಿಸಿದ ಕೊನೆಗೆ ಎಲ್ಲವನ್ನೂ ನೋಡುತ್ತಿರುವ ಚೈತನ್ಯ ರೂಪವೇ ಬ್ರಹ್ಮ ಅದು ಆನಂದ ಸ್ವರೂಪವಾಗಿರ್ತದೆ ಎಂಬುದನ್ನು ಅವನು ಮನಗಂಡ ಮುಂದಿನದು ಇದೆಷ್ಟು ಉಪನಿಷತ್ತಿನ ಕೆಲವು ಆಯ್ದ ಪ್ರಮುಖವಾದ ಕಥೆಗಳು ಉಪನಿಷತ್ನಲ್ಲಿ ಬರ್ತಕ್ಕಂಥದ್ದು ಇನ್ನು ಮುಂದಿನದಾಗಿ ನಾವು ಉಪನಿಷತ್ತುಗಳಲ್ಲಿ ಹೇಳಿರತಕ್ಕಂಥ ಸಿದ್ಧಾಂತ ಇದರ ಬಗ್ಗೆ ನೋಡೋಣ ಅಂಥೇಳಿ ಸ್ವಾಮೀಜಿಯವರು ಸಚ್ಚಿದಾನಂದ ಸರಸ್ವತಿ ಹೇಳುತ್ತಾರೆ. ಹೇಳ್ತಾರೆ ಉಪನಿಷತ್ತುಗಳಲ್ಲಿ ಹೇಳಿರತಕ್ಕಂಥ ಪರತತ್ವ ಯಾವುದು ಆ ಪರತತ್ವಕ್ಕೂ ನಮಗಿರೋ ಸಂಬಂಧ ಯಾವುದು ಅದಕ್ಕೂ ಜಗತ್ತಿಗಿರುವ ಸಂಬಂಧ ಯಾವುದು ಈ ಮೂರು ಪ್ರಶ್ನೆಗಳಿಗೆ ನಾವಿಲ್ಲಿ ಸಂಗ್ರಹವಾಗಿ ಉತ್ತರವನ್ನು ಹೇಳ್ತೇವೆ ಒಂದು ಬ್ರಹ್ಮದ ಹೆಸರುಗಳು ಬ್ರಹ್ಮನಿಗೆ ಯಾವ್ಯಾವ ಹೆಸರುಗಳನ್ನು ಹೇಳ್ತಾರೆ ಉಪನಿಷತ್ತಿನಲ್ಲಿ ಪರತತ್ವಕ್ಕೆ ಅನೇಕ ಹೆಸರುಗಳನ್ನು ಉಪನಿಷತ್ತಿನಲ್ಲಿ ಕೊಟ್ಟಿದೆ ಬ್ರಹ್ಮ ಎಲ್ಲಕ್ಕೂ ಮಿಗಿಲಾದ ದೊಡ್ಡದು ಅಂದರೆ ಬ್ರಹ್ಮ ಅಂದರೆ ಅಳತೆ ಇಲ್ಲದ ಪರಮಾರ್ಥ ಅಳತೆಗೆ ಸಿಗದಂತಹ ಪರಮಾರ್ಥ ಅಮೇಯ ಅಥವಾ ಅಪ್ರಮೇಯ್ ಮಾನ ಅಳತೆ ಮೇಯ ಅಂದರೆ ಅಳತೆಗೆ ಸಿಗುವಂಥದ್ದು ಅಮೇಯ ಸಿಗದ್ದು ಅಪ್ರಮೇಯ ಅಂದರೆ ಸಿದ್ಧಾಂತ ಇಂಥದ್ದೇ ಅಂತೇಳಿ ಹೇಳತಕ್ಕಂಥದ್ದು ಅಪ್ರಮೇಯ ಆ ಪ್ರಮೇಯಕ್ಕೆ ಸಿಗದೇ ಇರತಕ್ಕಂಥದ್ದು ಅನುಮಾನಾದಿ ಪ್ರಮೇಯಗಳಿಗೆ ಯಾವುದೇ ಪ್ರಮೇಯಗಳಿಗೆ ಸಿಕ್ಕದೇ ಇರತಕ್ಕಂಥದ್ದು ಪ್ರಮಾಣಗಳಿಗೆ ಅದು ಅಪ್ರಮೇಯ ಅಂಥೇಳಿ ಪ್ರಮಾಣಗಳಿಗೆ ನಿಲುಕದ್ದು ಅಪ್ರಮೇಯ ಅಕ್ಷರ ನಾಶವಿಲ್ಲದ್ದು ಕ್ಷರತಿ ನ ಕ್ಷರತಿ ಇತಿ ಅಕ್ಷರ ಯಾವುದು ನಾಶವಿಲ್ಲವೋ ಯಾವುದಕ್ಕೆ ನಾಶವಿಲ್ಲವೋ ಅದು ಯಾವುದು ನಾಶ ಅದು ಭೂಮ ಅಂದರೆ ಹೆಚ್ಚಿನ ಮಿಗಿಲಾದ ತತ್ವ ಅಂಥೇಳಿ ದೊಡ್ಡದು ಅಂಥೇಳಿ ಭೂಮ ಪ್ರಾಣ ಎಲ್ಲವೂ ಬದುಕಿರುವುದಕ್ಕೆ ಕಾರಣವಾದದ್ದು ಪ್ರಾಣದ ಪ್ರಾಣ ಆಕಾಶ ಎಲ್ಲೆಲ್ಲಿಯೂ ವ್ಯಾಪಿಸಿಕೊಂಡು ಹೊಳೆಯುತ್ತಿರುವ ನಿತ್ಯವಸ್ತು ಜ್ಯೋತಿ ಅಂತೇಳಿ ಹೇಳ್ತಾರೆ ಬ್ರಹ್ಮಕ್ಕೆ ಎಲ್ಲವನ್ನೂ ತಿಳಿಸಿಕೊಡುವ ಬೆಳಕು ಪರಂಜ್ಯೋತಿ ಅಂತೇಳಿ ದೇವ ದೇವತಾ ಅಂದರೆ ಬೆಳಗುವ ಪರಮಾರ್ಥ ಪ್ರಾಜ್ಞ ಅಂದರೆ ಅರಿವಿನ ತಿರುಳು ಆಗಿರುವ ತತ್ವ ಹ್ಞೂ ಪ್ರಜ್ಞಾನಂ ಬ್ರಹ್ಮ ಅಂತೇಳಿದ ಹಾಗೆ ಪುರುಷ ಅಂದರೆ ಪೂರ್ಣವಾಗಿರುವ ವಸ್ತು ಎಲ್ಲವನ್ನೂ ತುಂಬಿ ವ್ಯಾಪಿಸಿರತಕ್ಕಂತಹ ಪರಿಪೂರ್ಣವಾದ ವಸ್ತು ಈಶಾ ಮಹೇಶ್ವರ ಅಂದರೆ ಸರ್ವ ಸ್ವತಂತ್ರವಾಗಿರುವ ತತ್ವ ಎಲ್ಲಕ್ಕೂ ಒಡೆಯ ಅಂದರೆ ಅಧಿಪತಿ ಅವನನ್ನು ಕೇಳುವವರಿಲ್ಲ ಅಂತರ್ಯಾಮಿ ಅಂದರೆ ಎಲ್ಲರೊಳಗಿದ್ದುಕೊಂಡು ಎಲ್ಲದರೊಳಗಿದ್ದುಕೊಂಡು ಹಿಡಿತದಲ್ಲಿಟ್ಟುಕೊಂಡಿರುವ ತತ್ವ ಅಂತರ್ಯಾಮಿ ಅಂದರೆ ನಿಯಂತ್ರಣ ಮಾಡುವವ ಯಾಮಿ ಯಮನ ಅಂದರೆ ನಿಯಂತ್ರಣ ಅಂತಲ್ಲಂದರೆ ಒಳಗಡೆ ಇದ್ದುಕೊಂಡು ಆತ್ಮ ನಮ್ಮಗಳ ನಿಜವಾದ ಸ್ವರೂಪವೇ ಆಗಿರುವಂಥ ತತ್ವ ಅದೇ ಬ್ರಹ್ಮ ಸತ್ತು ಅಂದರೆ ನಿಜವಾಗಿ ಇರತಕ್ಕದ್ದು ಸತ್ತು ಅಂದರೆ ಇರತಕ್ಕಂಥದ್ದು ನಿಜವಾಗಿರುವಂಥದ್ದು ಅದೊಂದೇ ಅಂತೇಳಿ ಬೇರೆಲ್ಲವೂ ಮಿಥ್ಯೆಗಳು ಅಂತೇಳಿ ಇದು ಬ್ರಹ್ಮದ ಹೆಸರುಗಳ ಬಗ್ಗೆ ಆಯ್ತು ಇನ್ನು ಬ್ರಹ್ಮದ ಎರಡು ರೂಪಗಳು ಬ್ರಹ್ಮಕ್ಕೆ ಎರಡು ರೂಪಗಳು ಒಂದು ಎಲ್ಲಕ್ಕೂ ಹೆಚ್ಚಿನ ರೂಪ ಅದಕ್ಕೆ ಪರಬ್ರಹ್ಮ ಅಂತ ಹೇಳಿ ಹೆಸರು ಅದನ್ನು ಅರಿತುಕೊಳ್ಳಬೇಕಾಗಿರ್ತದೆ ಇನ್ನೊಂದು ಅದಕ್ಕಿಂತ ಸ್ವಲ್ಪ ಕಡಿಮೆಯ ರೂಪ ಅಂದರೆ ಅದಕ್ಕೆ ಅಪರ ಬ್ರಹ್ಮ ಅಂತೇಳು ಅದನ್ನು ಉಪಾಸನೆ ಮಾಡಬೇಕಾಗಿರ್ತದೆ ಈ ಪರಬ್ರಹ್ಮವನ್ನು ಕಾರಣ ಬ್ರಹ್ಮ ಅಂತೇಳಿ ಹೇಳ್ತಾರೆ ಅಪರ ಬ್ರಹ್ಮ ಅಂದರೆ ಕಾರ್ಯಬ್ರಹ್ಮ ಅಂಥೇಳಿ ಉದಾಹರಣೆಗೆ ಪರಬ್ರಹ್ಮ ಅಂತೇಳಿದರೆ ಬ್ರಹ್ಮ ಅಂಥೇಳಿ ಕೂಡ ಬ್ರಹ್ಮ ವಸ್ತು ಪರತತ್ವ ಅಂತೇಳಿ ಹೇಳಿದರೆ ಭಗವಂತ ಅಂತೇಳಿ ಹೇಳಿದರೆ ಈ ಅಪರ ಈಶ್ವರ ಅಂದರೆ ಈ ಜಗತ್ತಿನ ಒಡೆಯ ಎನ್ನ ಒಂದು ಗುಣ ಅಲ್ಲಿ ಕಾಣಿಸ್ತದೆ ಅದು ನಿರ್ಗುಣವಾದರೆ ಇದು ಸಗುಣವಾದ ಬ್ರಹ್ಮ ಅಂತ ಹೇಳ್ತಾರೆ ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ ನಿರಾಕಾರ ಬ್ರಹ್ಮ ಸಾಕಾರ ಬ್ರಹ್ಮ ಅಂತ ಹೇಳಿದಾರೆ ಅಪರ ಬ್ರಹ್ಮ ಅಂತೇಳಿ ಹೇಳಿದರೆ ಪರಬ್ರಹ್ಮ ಅಪರ ಬ್ರಹ್ಮ ಎರಡು ರೂಪಗಳು ಪರಬ್ರಹ್ಮದ ಸ್ವರೂಪ ಏನು ಅಂಥೇಳಿ ಬೇರೆ ಬೇರೆ ಉಪನಿಷತ್ತುಗಳ ಸಹಾಯದಿಂದ ನೋಡೋಣ ಸಾರವತ್ತಾಗಿ ಯಾವುದರಿಂದ ಎಲ್ಲವೂ ಹುಟ್ಟಿದೆಯೋ ಯಾವುದರಲ್ಲಿಯೇ ಇದ್ದುಕೊಂಡಿದೆಯೋ ಯಾವುದರಲ್ಲಿ ಸೇರಿ ಒಂದಾಗುವುದೋ ಬ್ರಹ್ಮ ಅಂತ ಹೇಳಿ ತೈ ಉಪನಿಷತ್ತು ಹೇಳ್ತದೆ ಜಗತ್ತಿನ ಇರುವ ಅರಿವು ಸುಖ ಸತ್ ಚಿತ್ ಆನಂದ ಇವುಗಳೆಲ್ಲಕ್ಕೂ ತಿರುಳು ಆಗಿರುತ್ತದೆ ಯಾವುದು ಬ್ರಹ್ಮ ಅದು ಸತ್ಯಜ್ಞಾನಂದ ಹಾಗೂ ಸತ್ಯ ಜ್ಞಾನಾನಂದ ಸ್ವರೂಪವು ಆಗಿರ್ತದೆ ಅಂತೇಳಿ ಇದು ಕೂಡ ತೈತಿರು ಉಪನಿಷತ್ತಿನ ಸಂದೇಶ ಇನ್ನು ಮುಂಡಕ್ಕ ಉಪನಿಷತ್ತಿನ ಪ್ರಕಾರ ಅದು ಕಾಣತಕ್ಕದ್ದಲ್ಲ ಹಿಡಿದುಕೊಳ್ಳುವುದಕ್ಕೆ ಬರುವುದಿಲ್ಲ ಅದಕ್ಕೆ ಮೂಲವಿರುವುದಿಲ್ಲ ಅದಕ್ಕೆ ಇನ್ನೊಂದು ಮೂಲ ಅಂತಿಲ್ಲ ಅದೇ ಮೂಲ ಎಲ್ಲದಕ್ಕೂ ಬಣ್ಣವಿರುವುದಿಲ್ಲ ಇಂದ್ರಿಯಗಳಿರುವುದಿಲ್ಲ ಅದಕ್ಕೆ ನಿತ್ಯವಾದದ್ದು ವ್ಯಾಪಕವಾದದ್ದು ಎಲ್ಲೆಲ್ಲಿ ಇರುವಂಥದ್ದು ಬಹುಸೂಕ್ಷ್ಮವಾದದ್ದು ಸವೆಯುವುದಲ್ಲ ಸವುಗಳಿದೆ ಅವ್ಯಯ ಅಂತೇಳಿ ವ್ಯಯಿಸುವುದಿಲ್ಲ ಎಲ್ಲಕ್ಕೂ ಕಾರಣವಾಗಿದೆ ಸರ್ವಕಾರಣ ಕಾರಣ ಇನ್ನು ತೈತಿರೋಪನಿಷತ್ನ ಇನ್ನೊಂದು ಮಾತು ಬರ್ತದೆ ಅದನ್ನು ಮಾತಿನಿಂದ ಹೇಳುವುದಕ್ಕಾಗಲಿ ಮನಸ್ಸಿನಿಂದ ವಿಷಯವಾಗಿ ಮಾಡುವುದಕ್ಕಾಗಲಿ ಆಗುವ ಹಾಗಿಲ್ಲ ಯಥೋ ಆಚೋ ನಿವರ್ತಂತೆ ಅಂದರೆ ಅವರ್ಣನೀಯ ಅನಿರ್ವಚನೀಯ ಹಾಗೂ ಅಚಿಂತ್ಯ ಅನೂಹ್ಯ ಊಹೆ ಮಾಡಲಿಕ್ಕೆ ಕಲ್ಪನೆ ಅಕಲ್ಪನೀಯ ಅಕಲ್ಪ್ಯ ಕಲ್ಪಿಸಲಿಕ್ಕೂ ಸಾಧ್ಯ ಇಲ್ಲ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಚಿಂತಿಸಲಿಕ್ಕೂ ಸಾಧ್ಯ ಇಲ್ಲ ಅಚಿಂತ್ಯ ಅಂದರೆ ಮನಸ್ಸಿಗೆ ನಿಲ್ಕುವಂಥದ್ದಲ್ಲ ಮಾತಿಗೂ ನಿಲ್ಕುವಂಥದ್ದಲ್ಲ ಸಿಲುಕುವಂಥದ್ದಲ್ಲ ವಾಕ್ ಮನಸ್ಸು ಇಂದ್ರಿಯಗಳು ಎಲ್ಲವನ್ನು ಅದೇ ವಿಷಯವಾಗಿ ಮಾಡಿಕೊಂಡು ಬೆಳಗ್ತಾಯಿದೆ ಯಾವುದು ವಾಕು ಮನಸ್ಸು ಇಂದ್ರಿಯಗಳೇ ವಿಷಯಗಳು ಯಾರಿಗೆ ಆತ್ಮನಿಗೆ ಈ ವಾಕು ಮನಸ್ಸು ಇಂದ್ರಿಯಗಳಿಗೆ ಹೊರಗಡೆಯ ನಾವು ಏನೇನು ವಿಷಯಗಳನ್ನು ಕಾಣ್ತೇವೆ ಕಣ್ಣಿಗೆ ರೂಪ ವಿಷಯ ಕಿವಿಗೆ ಶಬ್ದ ವಿಷಯವಾಗಿರುತ್ತದೆ ಮನಸ್ಸಿಗೆ ಬೇರೆ ಬೇರೆ ಚಿಂತನೆಗಳು ಆದರೆ ಇವುಗಳಿಗೆ ಈ ವಾಕು ಮನಸ್ಸು ಇಂದ್ರಿಯಗಳೇ ಯಾವುದಕ್ಕೆ ವಿಷಯವೋ ಅದು ಆತ್ಮ ಹಾಗಾಗಿ ಅದನ್ನು ಅವು ಯಾವೂ ಅರಿಯಲಾರವು ಆತ್ಮನನ್ನು ಇವು ಅರಿಯಲಾರವು ಹೇಗೆ ಅಂತ ಹೇಳಿದರೆ ಈಗ ಶಬ್ದಕ್ಕೆ ಕಿವಿಯನ್ನು ತಿಳಿಲಿಕ್ಕೆ ಆಗ್ತದೆ ಕಿವಿಗೆ ಆದರೆ ಶಬ್ದವನ್ನು ತಿಳಿಯಲಿಕ್ಕೆ ಆಗ್ತದೆ ಹಾಗೆ ಆತ್ಮನನ್ನ ಅರಿಲಿಕ್ಕೆ ಈ ಇಂದ್ರಿಯಗಳಾಗಲಿ ಮನಸ್ಸಾಗಲಿ ಈ ವಾಕಾಗಲಿ ಸಮರ್ಥವಲ್ಲ ಆದರೆ ವಾಕು ಮನಸ್ಸು ಇಂದ್ರಿಯಗಳನ್ನು ಆತ್ಮವು ಅರಿಯಬಲ್ಲದ್ದು ಅಂಥೇಳಿ ಇದು ಕೇನೋಪನಿಷತ್ತಿನ ಸಂದೇಶ ಇನ್ನು ಕಠೋಪನಿಷತ್ತು ಹೇಳ್ತದೆ ಬೆಂಕಿ ಗಾಳಿ ಇವು ಲೋಕದಲ್ಲೆಲ್ಲ ಸೇರಿಕೊಂಡು ಯಾವುದರೊಳಗೆ ಇರ್ತವೋ ಅವುಗಳ ರೂಪವನ್ನು ಹೊಂದಿರುವಂತೆ ಹೇಗೆ ಕಾಣುವವೋ ಆಯಾ ರೂಪವನ್ನು ಬೆಂಕಿಯಾಗಿ ಗಾಳಿಯಾಗಿ ತೋರುವಂಥದ್ದು ಅದರಂತೆ ಸಮಸ್ತ ಪ್ರಾಣಿಗಳಲ್ಲಿಯೂ ಬ್ರಹ್ಮ ಒಂದೇ ಒಳಗಿನ ಆತ್ಮನಾಗಿ ಇರುತ್ತದೆ ಬೇರೆ ಬೇರೆ ರೂಪವನ್ನು ತಡೆದಿರುವಂತೆ ತೋರ್ತದೆ ಒಂದೇ ತತ್ವವು ಬೆಂಕಿಯಾಗಿ ಗಾಳಿಯಾಗಿ ಜೀವನಾಗಿ ತೋರುತ್ತದೆ ಒಂದೇ ಇದು ಕಠೋಪನಿಷತ್ತಿನ ಸಂದೇಶ ಇನ್ನು ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಒಂದೇ ಚೈತನ್ಯ ರೂಪವಾದ ಬೆಳಕು ಸಮಸ್ತ ಪ್ರಾಣಿಗಳಲ್ಲಿಯೂ ಇರ್ತದೆ ಅವುಗಳಲ್ಲಿ ಆಗುವ ಕರ್ಮಗಳಿಗೆಲ್ಲ ಮೂಲವಾಗಿರುವುದು ಆದರೆ ಯಾವುದರ ಸೋಂಕು ಇಲ್ಲದೆ ಅದಕ್ಕೆ ಎಲ್ಲಕ್ಕೂ ಸಾಕ್ಷಿಯಾಗಿ ಕೇವಲ ಅರಿವಾಗಿ ತಿಳಿವಾಗಿ ಜ್ಞಾನವಾಗಿ ಯಾವುದೊಂದು ಧರ್ಮವೂ ಇಲ್ಲದೆ ಇರ್ತದೆ ಅದು ಅಂಥೇಳಿ ಇನ್ನು ಮುಂಡಕ ಮತ್ತು ಚಾಂದೋಗ್ಯ ಉಪನಿಷತ್ತಿನ ಪ್ರಕಾರ ನಿಜವಾಗಿ ಬ್ರಹ್ಮವು ಕೆಳಗು ಮೇಲು ಹಿಂದು ಮುಂದು ಎಡಕು ಬಳಕು ಎಲ್ಲೆಲ್ಲಿಯೂ ಹಬ್ಬಿದೆ ಎಲ್ಲವೂ ಬ್ರಹ್ಮವೇ ಸರ್ವಂ ಬ್ರಹ್ಮವಯಂ ಜಗತ್ ಅಂಥೇಳಿ ಸರ್ವಂ ಖಲ್ವಿಧಂ ಬ್ರಹ್ಮ ಅಂಥೇಳಿ ಹೇಳ್ತಾರೆ ಜೀವರುಗಳಿಗೂ ಪರಬ್ರಹ್ಮಕ್ಕೂ ಸಂಬಂಧ ಏನು ಅಂಥೇಳಿ ಇನ್ನೊಂದು ವಿಚಾರ ಬೆಂಕಿಯಿಂದ ಹೊತ್ತಿಕೊಂಡು ಉರಿಯುವಂಥದ್ದು ಬೆಂಕಿಯಿಂದ ಹೊತ್ತಿಕೊಂಡು ಉರಿಯುವ ಅದೇ ರೂಪವಾದ ಕಿಡಿಗಳು ಸಾವಿರಾರು ಹೇಗೆ ಹೊರಕ್ಕೆ ಹಾರಿ ಬರ್ತವೋ ಬೆಂಕಿ ರೂಪವಾದ ಕಿಡಿಗಳು ಹಾಗೆಯೇ ನಾಶರಹಿತವಾದ ಬ್ರಹ್ಮದಿಂದ ಜೀವರುಗಳು ಹುಟ್ಟಿ ಅದರಲ್ಲಿಯೇ ಸೇರ್ತಾಯಿವೆ ಅಂಥೇಳಿ ಮುಂಡಕ್ಕ ಮತ್ತು ಬೃಹದಾರಣ್ಯ ಕೋಪನಿಷತ್ ಹೇಳುತ್ತದೆ ಇರವಿನ ರೂಪ ಸತ್ ಇರುವಿಕೆ ಆದಂತಹ ಬ್ರಹ್ಮ ಯಾವುದಿದೆ ಅದರಿಂದಲೇ ಎಲ್ಲ ಜೀವರು ಹುಟ್ಟಿರ್ತಾರೆ ಅದರಲ್ಲಿ ಇರ್ತಾರೆ ಅದನ್ನೇ ಸೇರ್ತಾರೆ ಅದೇ ಸತ್ಯವಾದದ್ದು ಅದೇ ಆತ್ಮ ಅದೇ ನೀನು ಅಂದರೆ ಛಾಂದೋಗ್ಯ ಉಪನಿಷತ್ನ ಹೇಳ್ತದೆ ತಾತತ್ವ ಅಸಿ ಜೀವನು ಪ್ರತಿದಿನವೂ ಬರೀ ನಿದ್ರೆಯಲ್ಲಿ ಬ್ರಹ್ಮದಲ್ಲಿಯೇ ಬೆರೆತು ಹೋಗ್ತಾನೆ ಬ್ರಹ್ಮದಲ್ಲಿಯೇ ಬೆರೆತು ಹೋಗ್ತಾನೆ ನಿದ್ರೆಯಲ್ಲಿ ಬರೀ ನಿದ್ರೆ ಅಂದರೆ ಸುಷುಪ್ತಿ ಗಾಢ ನಿದ್ದೆ ಅದರಿಂದಲೇ ಎಚ್ಚರದಲ್ಲಿ ಮತ್ತೆ ಹೊರಕ್ಕೆ ಬರ್ತಾನೆ ಛಾಂದೋಗ್ಯ ಬೃಹದಾರಣ್ಯಕ ಪ್ರಶ್ನಾ ಕೌಶೀತಕಿ ಮಾಂಡುಕ್ಯ ಉಪನಿಷತ್ನ ಪ್ರಕಾರ ಮರಣದಲ್ಲಿಯೂ ಹೀಗೆ ಬ್ರಹ್ಮದಲ್ಲಿ ಸೇರ್ತಾನೆ ಜ್ಞಾನದಿಂದ ಇದನ್ನು ಅರಿತುಕೊಂಡು ಅದರಲ್ಲಿಯೇ ಸೇರಿ ಹೋಗ್ತಾನೆ ಚಾಂದೋಗ್ಯ ಮತ್ತು ಬೃಹಧಾರಣಿಕ ಹೇಳ್ತದೆ ಆಮೇಲೆ ಬೃಹಧಾರಣಿಕ ಹೇಳ್ತದೆ ಬೃಹತ್ ದೇವತೆಗಳು ದೇವತೆಗಳು ಋಷಿಗಳು ಮನುಷ್ಯರು ಎಲ್ಲರೂ ಬ್ರಹ್ಮವೇ ಯಾರ್ಯಾರು ನಾನು ಬ್ರಹ್ಮ ಅಂತೇಳಿ ಅವರೆಲ್ಲರೂ ಸರ್ವವೂ ಆಗಿಬಿಟ್ಟಿರ್ತಾರೆ ಈಗಲೂ ಯಾರು ಹಾಗೆಂದು ಅರಿತುಕೊಳ್ತಾರೋ ಅವರು ಕೂಡ ಸರ್ವಾತ್ಮತ್ವವನ್ನು ಪಡ್ಕೊಳ್ತಾರೆ ಅಂತೇಳಿ ಹೇಳ್ತಾ ಇದೆ ಬೃಹಧಾರಣೆಕು ಘೋಷಿಸ್ತಾ ಇದೆ ಉದ್ಘೋಷಿಸ್ತಾ ಇದೆ ಇನ್ನು ಐದನೇ ವಿಚಾರ ಪರಬ್ರಹ್ಮಕ್ಕೂ ಜಗತ್ತಿಗೂ ಸಂಬಂಧ ಏನು ಜೇಡರ್ ಹುಳು ಹೇಗೆ ನೂಲನ್ನು ತನ್ನಿಂದಲೇ ಹೊರಕ್ಕೆ ಕಡವಿ ತನ್ನೊಳಗೆ ಮತ್ತೆ ಸೇರಿಕೊಳ್ತದೋ ಭೂಮಿಯಲ್ಲಿ ಮರಗಿಡಗಳು ಹೇಗೆ ಮನುಷ್ಯನ ದೇಹದಿಂದ ತಲೆಗೂದಲು ಮೈಗೂದಲು ಹೇಗೆ ಬೆಳೆಯುತ್ತವೋ ಹಾಗೆಯೇ ಅಕ್ಷರವಾದ ಬ್ರಹ್ಮದಿಂದ ವಿಶ್ವವು ಉಂಟಾಗ್ತದೆ ಇದು ಮುಂಡಕ್ಕು ಉಪನಿಷತ್ತಿನ ಸಂದೇಶ ಈ ವಿಶ್ವವೆಲ್ಲವೂ ಬ್ರಹ್ಮವೇ ಇದೆಲ್ಲವೂ ಬ್ರಹ್ಮವೇ ಸರಿ ಅಂತ ಹೇಳಿ ಚಾಂದೋಗಿ ಉಪನಿಷತ್ತು ಹೇಳ್ತದೆ ಇವೆಷ್ಟು ಉಪನಿಷತ್ತುಗಳಲ್ಲಿ ಹೇಳಿರ್ತಕ್ಕಂತಹ ಸಿದ್ಧಾಂತ ಬ್ರಹ್ಮದ ಹೆಸರುಗಳು ಬ್ರಹ್ಮದ ಎರಡು ರೂಪಗಳು ಕಾರ್ಯ ಕಾರಣ ಬ್ರಹ್ಮ ಕಾರ್ಯಬ್ರಹ್ಮ ಅಥವಾ ಪರಬ್ರಹ್ಮ ಅಪರ ಬ್ರಹ್ಮ ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ ಅಂಥೇಳಿ ಆಮೇಲೆ ಪರಬ್ರಹ್ಮದ ಸ್ವರೂಪ ಆಮೇಲೆ ಜೀವರುಗಳಿಗೂ ಪರಬ್ರಹ್ಮಕ್ಕೂ ಸಂಬಂಧ ಒಂದು ಬೆಂಕಿ ದೊಡ್ಡ ಬೆಂಕಿ ಆದರೂ ಇನ್ನು ಬೆಂಕಿ ಕಿಡಿಗಳು ಅಂತೇಳಿ ಆಮೇಲೆ ಪರಬ್ರಹ್ಮಕ್ಕೂ ಜಗತ್ತಿಗೂ ಸಂಬಂಧ ಎಲ್ಲವೂ ಬ್ರಹ್ಮವೇ ಅಂತೇಳಿ ಹೇಳ್ತಕ್ಕಂಥದ್ದು ಇವೆಷ್ಟು ವಿಚಾರಗಳನ್ನು ನಾವೀಗ ನೋಡಿದಾಗಾಯಿತು ಮುಂದೆ ಉಪನಿಷತ್ತುಗಳು ಹೇಳಿರ್ತಕ್ಕಂಥ ಕೆಲವು ಸಾಧನಗಳು ಅಂತೇಳಿ ಸಾಧನೆ ಮಾಡಲಿಕ್ಕೆ ಅದರಲ್ಲಿ ಬೇರೆ ಬೇರೆ ಹೇಳಿದ್ದಾರೆ ಅದರ ಬಗ್ಗೆ ಮುಂದಿನ ದಿವಸಗಳ್ ನಾವು ನೋಡಬೇಕಾಗಿದೆ ಬ್ರಹ್ಮವನ್ನು ಹೇಗೆ ಉಪಾಸನೆ ಮಾಡಬೇಕು ಬ್ರಹ್ಮಜ್ಞಾನಕ್ಕೆ ಬೇಕಾದ ಸಾಧನಗಳೇನು ಯಾವುವು ಎನ್ನುತಕ್ಕಂತಹ ವಿಚಾರಗಳು ಆಮೇಲೆ ಉಪನಿಷತ್ರು ಇರತಕ್ಕಂಥ ದೃಷ್ಟಾಂತಗಳು ಇದ್ರ ಬಗ್ಗೆ ನಾವು ನೋಡಲಿಕ್ಕಿದೆ ಅದರಲ್ಲಿ ಬೆಂಕಿ ಉಸಿರು ಆಲದ ಬೀಜ ಹ್ಞೂ ಆಮೇಲೆ ನೀರಿನಲ್ಲಿ ಉಪ್ಪು ಬೇರೆ ಬೇರೆ ದೃಷ್ಟಾಂತಗಳು ಆಮೇಲೆ ಗಾಂಧಾರ ದೇಶದವನು ಎರಡು ಹಕ್ಕಿಗಳು ಬಿಲ್ಲು ಬಾಣ ಗಾಡಿ ಕುದುರೆ ದೊಡ್ಡ ಮೀನು ಬೇರೆ ಬೇರೆ ದೃಷ್ಟಾಂತಗಳ ಮೂಲಕ ಹೇಳಿದ ತತ್ವವನ್ನು ಬೋಧನೆ ಮಾಡತಕ್ಕಂಥ ದಾರ ಕಟ್ಟಿದ ಹಕ್ಕಿ ಜೇಂತುಪ್ಪ ಶಬ್ದಗಳು ಮತ್ತೆ ಶಬ್ದ ಸಾಮಾನ್ಯ ಉಪ್ಪಿನ ಹರಳು ಒಂದೊಂದು ದೃಷ್ಟಾಂತಗಳು ಕೊಟ್ಟು ತತ್ವವನ್ನು ಯಾವ ರೀತಿ ಹೇಳಿದ್ದಾರೆ ಅಂತೇಳಿ ಉಪನಿಷತ್ತಿನಲ್ಲಿ ಆಮೇಲೆ ನದಿಗಳು ಸಮುದ್ರ ಇಷ್ಟು ವಿಚಾರಗಳನ್ನು ಹೇಳಿ ಈ ಒಂದು ಕೃತಿಯನ್ನು ಕೊನೆಗೆ ಉಪಸಂಹಾರ ಎಂತಕ್ಕಂತಹ ಒಂದು ಭಾಗದಿಂದ ಪೂರ್ತಿಗೊಳಿಸ್ತಾರೆ ಸ್ವಾಮೀಜಿಯವರು ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಆಮೇಲೆ ಮುಂದಿನ ಒಂದು ಕೃತಿಯನ್ನು ನಾವು ನೋಡಲಿಕ್ಕಿದ್ದೇವೆ ಹಾಗೆ ಇವತ್ತಿಗೆ ನಾವು ಉಪನಿಷತ್ತಿನ ಕಥೆಗಳನ್ನು ಮುಗಿಸಿ ಉಪನಿಷತ್ತಿನ ಬೋಧನೆಗಳನ್ನು ಹ್ಞೂ ನೋಡಿದೆವು ಇನ್ನು ಉಪನಿಷತ್ತಿನ ಅಂದರೆ ಸಿದ್ಧಾಂತಗಳನ್ನು ನೋಡಿದೆವು ಇನ್ನು ಉಪನಿಷತ್ಗಳಲ್ಲಿ ಕೆಲವು ಸಾಧನಗಳು ಯಾವ ರೀತಿ ಸಾಧನೆ ಮಾಡಬೇಕಂಥ ವಿಚಾರಗಳನ್ನು ನಾಳೆ ದಿವಸ ನಾವು ನೋಡೋಣ ಹರೇ ಶ್ರೀ ಸಚ್ಚಿದಾನಂದ ಶ್ರೀ ಶಂಕರ ಓಂ ಧಚ್ಛತು